ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿಧನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಅಂತ ಮೂರು ರೂಪಗಳಿಂದ ಅವಸ್ಥಾತ್ರೆಯ ಅವಸ್ಥಾತ್ರೆಯ ಪ್ರೇರಕ ಭಗವಂತ ಅಂತ ತಿಳಿಸಿ ಇಂದ್ರಿಯ ನಿಯಾಮಕ ಅಂತ ಈಗ ತಿಳಿಸ್ತಾರೆ ಎಲ್ಲ ಇಂದ್ರಿಯಗಳ ನಿಯಾಮಕನಾಗಿ ಭಗವಂತ ಇರ್ತಾನೆ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದು ಆಯಾ ಇಂದ್ರಿಯಗಳನ್ನು ಆಯಾ ಜೀವನ ಸ್ವರೂಪಯೋಗ್ಯತೆ ಅಂತ ಪ್ರೇರಣೆ ಮಾಡತಕ್ಕಂಥವನು ಪರಮಾತ್ಮ ಇದರಿಂದ ಪರಮಾತ್ಮನಿಗೆ ಏನಾದರೂ ಲಾಭ ಇದೆಯಾ ಅಂದರೆ ಭಕ್ತ ಭಕ್ತರ ಮೇಲೆ ವಾತ್ಸಲ್ಯದಿಂದ ಈ ಕಾರ್ಯವನ್ನು ಭಗವಂತ ಮಾಡ್ತಾನೆ ಅಂತ ತಿಳಿಸ್ತಾರೆ ತೋದಕನು ತಾನಾಗಿ ಮನಮೊದಲಾದ ಕರ್ಣ ವಿಷಯವ ಐದುವನು ನಿಜಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು ವೇದ ವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತೆಲ್ಲರೊಳಗೆ ಆಹ್ಲಾದ ಪಡುವನು ಭಕ್ತವತ್ ಸಲಭಾಗ್ಯ ಸಂಪನ್ನ ತೋದಕನು ತಾನಾಗಿ ಮನ ಮೊದಲಾದ ಕರಣದೊಳ್ಳಿದ್ದು ತೋದಕ ಅಂದರೆ ಪ್ರೇರಕ ಅಂತ ಪ್ರೇರಕನು ತಾನಾಗಿ ಎಲ್ಲಿರ್ತಾನೆ ಅಂದರೆ ಮನ ಅಂತ ಮನಸ್ಸು ಪಂಚಕರ್ಮೇಂದ್ರಿಯ ಮತ್ತು ಪಂಚಜ್ಞಾನೇಂದ್ರಿಯ ಅಂತ ಏಕಾದಶ ಇಂದ್ರಿಯಗಳಲ್ಲೂ ಕೂಡ ಭಗವಂತನೇ ಇರ್ತಾನೆ ಇದ್ದು ವಿಷಯವನ್ ಐದು ತಾನು ವಿಷಯ ಪದಾರ್ಥಗಳನ್ನು ಭೋಗ ಮಾಡ್ತಾನೆ ನಿಜಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕ ಅಂತ ನಿಜಪೂರ್ಣನಾಗಿರ್ತಕ್ಕಂಥವನು ಅಂದರೆ ಸ್ವಭಾವತಃ ಪೂರ್ಣನಾಗಿರ್ತಕ್ಕಂಥವನು ಸುಖಮಯ ಮಯಕ್ಷಬ್ದೆ ಪ್ರಾಚುರ್ಯಾರ್ಥೆ ಅಂತ ಗ್ರಾಹ್ಯ ಗ್ರಾಹಕನೋ ಪರಮಾತ್ಮನೇ ಗ್ರಾಹ್ಯ ಪರಮಾತ್ಮನೇ ಗ್ರಾಹಕನಾಗೂ ಇರ್ತಾನೆ ವೇದ ವೇದ್ಯನೋ ಸರ್ವ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಸರ್ವಜ್ಞನಾಗಿರ್ತಕ್ಕಂಥವೂ ಆದರೂ ಕೂಡ ತಿಳಿಯದವನೋಪಾಧಿ ಏನೂ ತಿಳಿಯದವನಂತೆ ಇದ್ದು ಬಂಧಿಸುತ್ತಾ ಎಲ್ಲರೊಳಗೆ ಆಹ್ಲಾದ ಪಡುವನು ಭಕ್ತ ಪರಮಾತ್ಮ ಪ್ರೇರಣೆ ಮಾಡದೇ ಇದ್ದರೆ ಇಂದ್ರಿಯಗಳೆಲ್ಲ ತಮಸ್ಟಿಕ್ ತಾವ ಸುಮ್ಮನೆ ಇರತ್ತೆ ಅದಕ್ಕೆ ದುಷ್ಟಾಂತ ಹೇಳಬೇಕು ಅಂದರೆ ಕುದುರೆಗಳನ್ನ ಇಂದ್ರಿಯಗಳನ್ನು ಉಪನಿಷತ್ತು ಕುದುರೆಗೆ ಹೋಲಿಸತ್ತೆ ಆ ಇಂದ್ರಿಯಗಳು ಮನಸ್ಸು ಬಂದಂತೆ ಹುಚ್ಚು ಕುದ್ರೆ ಓಟ ಹೇಗೋ ಹಾಗೆ ಮನಸ್ಸು ಬಂದಂತೆ ಎಲ್ಲೆಲ್ಲೋ ಓಡಾಡತ್ತೆ ಅದಕ್ಕೆ ಒಬ್ಬ ಯಜಮಾನ ಇದ್ದು ಚಾಟಿ ಏಟ್ ಆ ಕುದ್ರೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗುತ್ತೆ ಹಾಗೆ ಇಂದ್ರಿಯಗಳು ಕೂಡ ಕುದುರೆ ಇದ್ದಂತೆ ಜಗತ್ತೇನು ಅದನ್ನು ಓಡಿಸ್ತಕ್ಕಂಥವನು ಜೀವ ಅಂತ ಅಂದರೆ ಇಂದ್ರಿಯ ಜೀವನ ಹಿಡಿತದಲ್ಲಿದೆ ಅಥವಾ ವಶದಲ್ಲಿದೆ ಅಂತ ಸರ್ವತಾ ಇಲ್ಲ ಅವನಿಗೆ ಇಂದ್ರಿಯ ನಿಗ್ರಹ ಮಾಡೋದು ಸಾಧ್ಯವೇ ಇಲ್ಲ ಆದ್ದರಿಂದ ಏನಾಯಿತು ಆ ಇಂದ್ರಿಯಗಳ ಪ್ರೇರಕನಾಗಿ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದು ಜೀವರ ಸ್ವರೂಪಯೋಗ್ಯತೆ ಅಂತ ಪ್ರೇರಣೆಯನ್ನು ಮಾಡಿ ಆಯಾ ಇಂದ್ರಿಯಗಳಿಂದ ಆಯಾ ಕಾರ್ಯವನ್ನು ಮಾಡಿಸ್ತಾನೆ ಭಗವಂತ ಆ ಇಂದ್ರಿಯಾಭಿಮಾನಿಗಳು ಪರಮಾತ್ಮನ ನಾನಾ ಅವಯವಗಳಿಂದ ಸೃಷ್ಟಿಗೆ ಬಂದಿರುವಂಥದ್ದು ಆ ಇಂದ್ರಿಯಗಳಲ್ಲೇ ವಾಸ ಮಾಡಿ ಭಗವಂತನನ್ನು ಸೇವಾ ಮಾಡುತ್ತಾರೆ ಅವನಿಂದ ಸೃಷ್ಟಿಸಲ್ಪಟ್ಟ ಜೀವರೊಳಗು ಆಯಾ ಇಂದ್ರಿಯಗಳನ್ನು ಆಶ್ರಯ ಮಾಡಿಕೊಂಡು ಅಲ್ಲಿದ್ದು ಜೀವನಿಗೆ ಪರಮಾತ್ಮನ ಆಜ್ಞೆಯಿಂತ ಪ್ರೇರಣೆಯನ್ನು ಮಾಡಿ ಅದನ್ನೇ ಭಗವಂತನಿಗೆ ಸೇವಾರೂಪವಾಗಿ ಅರ್ಪಣೆಯನ್ನು ಮಾಡ್ತಾರೆ ಪರಮಾತ್ಮನಿಂದನೇ ಆ ತತ್ವಾಭಿಮಾನಿ ದೇವತೆಗಳು ಕೂಡ ಜೀವರಲ್ಲಿರ್ತಕ್ಕಂಥ ಇಂದ್ರಿಯಗಳ ನಿಯಮನಕ್ಕೆ ಪ್ರೇರಣೆಯನ್ನು ಪಡೀತಾರೆ ಅವರು ಕೂಡ ಅಸ್ವತಂತ್ರ ಹಾಗಾದರೆ ಯಾವ್ಯಾವ ಪರಮಾತ್ಮನ ಅವಯವಗಳಿಂದ ಯಾವ್ಯಾವ ಇಂದ್ರಿಯಾಭಿಮಾನಿ ದೇವತೆಗಳು ಸೃಷ್ಟಿಗೆ ಬಂದರು ಅಂತಂದರೆ ಪರಮಾತ್ಮನ ವಾಗಿಂದ್ರಿಯದಿಂದ ಪೃಥಿವಿಗೆ ಅಭಿಮಾನಿಯಾಗಿರ್ತಕ್ಕಂಥ ದರಾದೇವಿ ಮತ್ತು ಅಗ್ನಿ ಸೃಷ್ಟಿಗೆ ಬರ್ತಾರೆ ಮುಖಾದಿಂದ್ರಶ್ಚ ಅಗ್ನಿಶ್ಚ ಘ್ರಣೇಂದ್ರಿಯದಿಂದ ಅಂತರಿಕ್ಷಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣಪತಿ ಮತ್ತು ವಾಯುದೇವರು ಚಕ್ಷುರ್ ಇಂದ್ರಿಯದಿಂದ ಜೂಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವ್ರು ಮತ್ತೆ ಸೂರ್ಯ ಶ್ರೋತ್ರ ಇಂದ್ರಿಯದಿಂದ ಎಲ್ಲ ದಿಗ್ ದೇವತೆಗಳು ಮತ್ತು ಚಂದ್ರ ಮನಸ್ಸಿನಿಂದ ಜಲಾಭಿಮಾನಿಯಾಗಿರ್ತಕ್ಕಂಥ ವರುಣ ಹೀಗೆ ಅಗ್ನಿ ವಾಯು ಸೂರ್ಯ ಚಂದ್ರ ವರುಣ ಇವರಿಷ್ಟು ಜನ ಜೀವರ ವಾಕ್ ಗ್ರಹಣ ಚಕ್ಷು ಶ್ರೋತೃ ಮನಸ್ಸು ಈ ಇಂದ್ರಿಯಗಳಿಗೆ ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನಿಂದ ತಾವು ಪ್ರೇರಣೆ ಪಡ್ಕೊಂಡು ಪ್ರೇರಣೆಯನ್ನು ಮಾಡ್ತಾರೆ ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಕೂಡ ಸ್ವತಃ ಪ್ರೇರಕ ಶಕ್ತಿ ಅನ್ನೋದಿಲ್ಲ ಆ ಪ್ರೇರಕ ಶಕ್ತಿಯನ್ನು ಕೊಟ್ಟವನು ಕೂಡ ಭಗವಂತನೇ ಹಾಗಾದ್ರೆ ಭಗವಂತ ಆ ಇಂದ್ರಿಯಗಳಲ್ಲಿ ಯಾವ ಹೆಸರಿನಿಂದ ಇದ್ದು ಪ್ರೇರಣೆ ಮಾಡ್ತಾನೆ ಅಂದರೆ ತದ್ರೂಪ ತದಾಕಾರ ತತ್ತ ಶಬ್ದವ ಚೆನ್ನಾಗಿ ವಾಗೀಂದ್ರಿಯದಲ್ಲಿದ್ದು ವಾಕ್ ಅಂತ ಕರೆಸ್ಕೊತಾನೆ ಘ್ರಹಣೇಂದ್ರಿಯದಲ್ಲಿದ್ದು ಘ್ರಹಣ ಅಂತ ಕರ್ಸ್ಕೊತಾನೆ ಮನಸ್ಸಿನೊಳಗಿದ್ದು ಮನ ಅಂತಲೇ ಕರೆಸ್ಕೊತಾನೆ ಹೀಗೆ ಅನಂತ ರೂಪಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಂಡು ಪರಮ ಮುಖ್ಯ ವೃತ್ತಿಯಿಂದ ಪ್ರೇರಕ ಅಂತ ಪರಮಾತ್ಮ ಅಮುಖ್ಯ ವೃತ್ತಿಯಿಂದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಜೀವನಿಗೆ ಪ್ರೇರಣೆ ಮಾಡ್ತಾರೆ ಜೀವನ ಯಾವ ಇಂದ್ರಿಯಗಳೂ ಇಲ್ಲ ಆ ದೇವತೆಗಳು ಪರಮಾತ್ಮ ಏನು ಪ್ರೇರಣೆ ಮಾಡ್ತಾರೋ ಆ ರೀತಿಯಾಗಿ ಈ ಜೀವನದಿಂದ ಕಾರ್ಯ ಅನ್ನೋದು ನಡೆಯೋದು ಹಾಗಾದ್ರೆ ಜೀವನಿಗೆ ಕರ್ತೃತ್ವವೇ ಇಲ್ಲವಾ ಅಂದರೆ ಅಧೀನ ಕರ್ತೃತ್ವ ಇದೆ ಆ ಇಂದ್ರಿಯಗಳನ್ನು ನಮ್ಮ ಯೋಗ್ಯತಾನುಸಾರ ಸರಿಯಾಗಿ ನಿಯಮನ ಮಾಡುವಂಥ ಪ್ರತಿನಿತ್ಯ ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಮೋಸ್ತು ತಾತ್ವಿಕ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವಯೇವಹಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಆಗ ಇಂದ್ರಿಯಾಭಿಮಾನಿ ದೇವತೆಗಳು ಜೀವರ ಪ್ರಾರ್ಥನೆಗೆ ಪರಮಾತ್ಮನಲ್ಲಿ ತಾವು ಪ್ರಾರ್ಥನೆ ಮಾಡಿ ನಮಗೆ ಸರಿಯಾದ ರೀತಿಯಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ನೀನು ಪ್ರೇರಣೆ ಮಾಡು ನಿನ್ನ ಆಗ್ನೆಯಂತೆ ನಿನ್ನ ಅಧೀನದಲ್ಲಿ ನಾವು ಆ ಜೀವರನ್ನು ನಿಯಮನ ಮಾಡ್ತೀವಿ ಅಂತ ಈ ರೀತಿಯಾಗಿ ದೇವತೆಗಳು ಕೂಡ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಯೇ ಪ್ರೇರಕತ್ವ ಶಕ್ತಿಯನ್ನು ಪಡಿತಾರೆ ಹೊರತು ಅವರು ಅಸ್ವತಂತ್ರ ಮನ ಮೊದಲಾದ ಕರಣದೊಳಿದ್ದು ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನೋ ಅಂತ ಹೇಳಿದಂಗೆ ಮನ ಅಂತ ಪರಮಾತ್ಮ ಇರ್ತಾನೆ ಆಯ ಮನಸ್ಸು ಮೊದಲಾಗಿರ್ತಕ್ಕಂಥ ಎಲ್ಲ ಇಂದ್ರಿಯಗಳಲ್ಲಿಯೇ ತತ್ವಾಭಿಮಾನಿ ದೇವತೆಗಳನ್ನು ಭಗವಂತ ಇಟ್ಟಿರ್ತಾನೆ ಅಗ್ನಿ ವಾಯು ಮುಂತಾದವರೆಲ್ಲ ಆಯಾ ಇಂದ್ರಿಯಗಳಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಅಂದರೆ ಏನು ಭೋಗ ಮಾಡ್ತಾರೋ ಆ ಪದಾರ್ಥಗಳನ್ನು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಬೇರೆ ಇಂದ್ರಿಯಗಳ ಹೆಸರನ್ನು ಹೇಳದೆ ಮನ ಮೊದಲಾದ ಅಂತ ಮನಸ್ಸನ್ನು ಯಾಕೆ ಹೇಳಿದರು ಅಂದರೆ ಮನ ಏವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋಹೋ ಅಂತ ಮನಸ್ಸೇ ಪ್ರಧಾನವಾಗಿರ್ತಕ್ಕಂಥದ್ದು ಮನಸು ಮಾಡಿದರೆ ಬೇರೆ ಇಂದ್ರಿಯಗಳಲ್ಲಿ ಚೈತನ್ಯ ಇಲ್ಲದಿದ್ದರೂ ಕೂಡ ಕಾರ್ಯ ಮಾಡುವಂಥ ಪ್ರವೃತ್ತಿ ಬರುತ್ತೆ ಆದರೆ ಮನಸ್ಸು ದುರ್ಬಲ ಆಯಿತು ಮನಸ್ಸು ಚಂಚಲ ಬೇರೆ ಇಂದ್ರಿಯಗಳೆಲ್ಲ ಎಷ್ಟೇ ಕೂಡ ಸಾಧನೆಯಲ್ಲಿ ಪ್ರವೃತ್ತಿ ಅನ್ನೋದು ಬರೋದಿಲ್ಲ ಅದಕ್ಕೆ ಮನ ಮೊದಲಾದ ಕರಣದೊಳಿದ್ದು ವಿಷಯವನ ಇದುವನು ಸುಖಪೂರ್ಣ ನಿಜಮಯ ನಿಜ ಗ್ರಾಹ್ಯ ಗ್ರಾಹಕನು ಪರಮಾತ್ಮ ನಿಜಪೂರ್ಣ ಸುಖಮಯ ಮಯ ಕ್ಷಬ್ಬ್ದೆ ಪ್ರಾಚುರ್ಯ ಅರ್ಥ ಅಂತ ಪರಮಾತ್ಮನ ಆನಂದ ಎಷ್ಟು ಅಂದರೆ ಅಮಿತ ಆನಂದ ಕಾಲದ ಮಿತಿಯೂ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಸೀಮಿತಾವಧಿ ಅಂತಲೂ ಇಲ್ಲ ಅಪರಿಮಿತವಾಗಿರ್ತಕ್ಕಂಥ ಆನಂದವನ್ನು ಹೊಂದಿದ್ದಾನೆ ಯಾವಾಗಿಂದ ಅಂದರೆ ಅನಾದಿನಿತ್ಯವಾಗಿರ್ತಕ್ಕಂಥದ್ದು ಜೀವರಿಗೆ ಕೆಲವರಿಗೆ ಪತ್ನಿಯಿಂದ ಕೆಲವರಿಗೆ ಪತಿಯಿಂದ ಕೆಲವರಿಗೆ ಬೇರೆ ವಿಷಯ ಪದಾರ್ಥಗಳ ಭೋಗದಿಂದ ಕೆಲವರಿಗೆ ಮತ್ಯಾವುದೋ ವಸ್ತುವಿನಿಂದ ಅಥವಾ ಇನ್ನೊಬ್ಬ ಚೇತನನ್ನು ಅವಲಂಬಿಸಿ ಹೀಗೆಲ್ಲ ಅವನಿಗೆ ಸುಖ ಅಥವಾ ಆನಂದ ಅನ್ನೋದು ಸಿಗತ್ತೆ ವಿಷಯ ಪದಾರ್ಥಗಳಿಂದ ಬರುವ ಸುಖಕ್ಕೆ ಮೋದ ಅಂತ ಹೆಸರು ಮುಂದೆ ಹೇಳ್ತಾರೆ ಪ್ರಮೋದ ಅಂದರೆ ಪಾರತ್ರಿಕ ಸುಖ ಅಂತ ಈ ಎಲ್ಲ ಸುಖಗಳಿಗೆ ಅಂದರೆ ಮೋದ ಪ್ರಮೋದ ಎನಿಸುವ ಅಂತ ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಪರಮಾತ್ಮ ಸುಖಮಯ ಅವನಿಗೆ ವಿಷಯ ಅಥವಾ ವಸ್ತು ಯಾವುದರಿಂದನೂ ಸುಖ ಬೇಕಾಗಿಲ್ಲ ಅಥವಾ ಯಾವುದೇ ಅನ್ಯ ವ್ಯಕ್ತಿಗಳಿಂದ ಸ್ತುತಿ ಮಾಡಿಸ್ಕೊಂಡು ಈ ರೀತಿಯಾಗಿ ಸರ್ವತ ಅಲ್ಲ ಅವನು ಸಕಾಲ ಕಾಲದಲ್ಲೂ ಕೂಡ ಅನಾದಿನಿತ್ಯನಾಗಿ ಸುಖಮಯನೇ ಆಗಿದ್ದಾನೆ ಅವನ ಆನಂದವು ಕೂಡ ನಿಜ ಅಂದರೆ ಏನು ಅಂದರೆ ಸ್ವರೂಪಭೂತವಾಗಿರ್ತಕ್ಕಂಥದ್ದು ವ್ಯಕ್ತಿಯನ್ನು ವಸ್ತುವನ್ನು ಆಶ್ರಯಿಸಿ ಆನಂದವನ್ನು ಪಡೆದಿದ್ದು ಸ್ವ ಸ್ವತಃ ಅಲ್ಲ ಪರಮಾತ್ಮ ಸ್ವರಮಣ ಈ ರೀತಿಯಾಗಿ ಸರ್ವತಃ ತಿಳಿಯಬಾರ್ದು ಸ್ವರೂಪಭೂತವಾಗಿರ್ತಕ್ಕಂಥ ಆನಂದ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ನಿಜ ಅಂತ ಆದ್ದರಿಂದ ಏನಾಯಿತು ಪರಮಾತ್ಮನ ಆನಂದ ಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಈ ಆನಂದ ಹೊರಗಿನಿಂದ ಬರುವಂಥದ್ದು ಅಲ್ಲ ವಿಷಯ ಪದಾರ್ಥದಿಂದ ಸಿಗುವಂಥದ್ದು ಅಲ್ಲ ಹೀಗೆ ಅನಾದಿ ನಿತ್ಯನಾಗಿರ್ತಕ್ಕಂಥವನು ಅಪರಿಮಿತನಾಗಿರ್ತಕ್ಕಂಥವನು ಭಗವಂತ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದ ಸಾಗರ ಭಗವಂತ ಇಂತಹ ಪರಮಾತ್ಮ ಲಕ್ಷ್ಮೀದೇವಿಯನ್ನೇ ಅಪೇಕ್ಷೆ ಮಾಡದೇ ಇದ್ದವನು ವಿಷಯ ಸುಖವನ್ನು ಬಯಸ್ತಾನ ಇಲ್ಲ ಯಾವತ್ತೂ ಯಾವ ವಸ್ತುವಿನಿಂದಲೂ ವಿಷಯ ಬಯಸೋದೇ ಇಲ್ಲ ಆದರೂ ಕೂಡ ವಿಷಯ ಪದಾರ್ಥಗಳನ್ನು ಭೋಗ ಮತ್ತೆ ಯಾಕೆ ಅಂತ ಕೇಳಿದ್ರೆ ಜೀವರಿಗಾಗಿ ಮಾಡ್ತಾನೆ ಅದರೊಳಗಿರ್ತಕ್ಕಂಥ ತನ್ನ ಸ್ವಾಕ್ಯರಸವನ್ನು ತಾನು ಸ್ವೀಕಾರ ಮಾಡಿ ಅಪ್ರಾಕೃತವಾಗಿದ್ದನ್ನು ದೇವತೆಗಳಿಗೆ ಉಣಿಸಿ ಪ್ರಾಕೃತವಾದದ್ದನ್ನು ಸಾಮಾನ್ಯ ಜೀವರಿಗೆ ಉಣಿಸ್ತಾನೆ ಇದು ಜೀವರಿಗಾಗಿ ಆ ಎಲ್ಲ ದೇವತೆಗಳಿಗಾಗಿ ಭಗವಂತ ಮಾಡ್ತಕ್ಕಂಥ ಕಾರಣೇನೆ ಹೊರತು ಬೇರೆ ಅಲ್ಲ ಗ್ರಾಹ್ಯ ಗ್ರಾಹಕನು ಗ್ರಾಹ್ಯ ಅಂದರೆ ವಿಷಯ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಕ್ಕೆ ಗ್ರಾಹ್ಯ ಗ್ರಾಹಕ ಅಂದರೆ ಇಂದ್ರಿಯಗಳಲ್ಲಿರ್ತಕ್ಕಂಥ ಭಗವಂತನ ರೂಪಕ್ಕೆ ಗ್ರಾಹಕ ಅಂಥೇಳಿ ಇಲಿ ಗ್ರಾಹನೂ ಅವನೇ ಗ್ರಾಹಕನೂ ಅವನೇ ವಿಷಯ ಪದಾರ್ಥಗಳು ಗ್ರಾಹ ಇಂದ್ರಿಯಗಳು ಅವುಗಳ ಮೂಲಕ ಜೀವರು ಕೂಡ ಗ್ರಾಹಕರು ಅಂತ ಪ್ರಸಿದ್ಧಿ ವಿಷಯ ಪದಾರ್ಥ ಮತ್ತು ಇಂದ್ರಿಯಗಳಿಗೆ ಒಂದಕ್ಕೊಂದು ಸನ್ನಿಕರ್ಷ ಅಥವಾ ಸಂಪರ್ಕವನ್ನು ಉಂಟು ಮಾಡ್ತಕ್ಕಂಥ ಶ್ರೀಹರಿಯಿಂದನೇ ಎಲ್ಲ ಕಾರ್ಯಗಳು ಕೂಡ ನಡೆಯೋದು ಅದಕ್ಕೆ ತೋದಕ ಅಥವಾ ಪ್ರೇರಕ ಅಂತ ಆದರೆ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ಅಮುಖ್ಯ ವೃತ್ತಿಯಿಂದ ದೇವತೆಗಳು ಅಮುಖ್ಯ ಮುಖ್ಯ ವೃತ್ತಿಯಿಂದ ಅಂದರೆ ಅಮುಖ್ಯರಲ್ಲಿ ಅಮುಖ್ಯರಾಗಿರ್ತಕ್ಕಂಥವ್ರು ಅಂತ ಆದರೆ ಜೀವರು ಅಂಥೇಳಿ ಹೀಗೆ ಆದ್ದರಿಂದ ಪರಮಾತ್ಮ ವಿಷಯ ಪದಾರ್ಥ ಆಮೇಲೆ ಜೀವರ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳ ಇಂದ್ರಿಯ ಹೀಗೆಲ್ಲ ಕಡೆ ಭಗವಂತ ಪ್ರವಿಷ್ಠನಾಗಿದ್ದರಿಂದ ಪ್ರವೇಶ ಮಾಡಿದ್ರಿಂದನೇ ಜೀವರಿಗೆ ವಿಷಯ ಭೋಗ ಅನ್ನೋದು ಸಾಧ್ಯ ಆಗತ್ತೆ ಇಲ್ಲದೇ ಇದ್ರೆ ಇಲ್ಲ ವಿಷಯ ತಾನು ಪ್ರವಿಷ್ಟನಾಗಿ ಇಂದ್ರಿಯಗಳಲ್ಲೂ ತಾನು ಪ್ರವಿಷ್ಟನಾಗಿ ಜೀವರಿಗೆ ಆ ವಿಷಯ ಪದಾರ್ಥದಲ್ಲಿ ಆಸಕ್ತಿ ಬರುವಂಗೆ ಆಕರ್ಷಣೆ ಮಾಡ್ತಾನೆ ಭಗವಂತ ಆ ಆಗ ಜೀವರಿಗೆ ಇದು ಉಪಾಧೇಯ ಸುಸಮೀಚೀನ ಅನ್ನೋ ಬುದ್ಧಿ ಬರ್ತಾನೆ ಬರೆಸ್ತಾನೆ ಇದು ಗ್ರಾಹ್ಯ ಭಗವಂತ ವಿಷಯ ಇರ್ತಾನಲ್ಲ ಆ ಗ್ರಾಹ್ಯ ಅಂತ ಅಕಸ್ಮಾತ್ ಅವನದರೊಳಗೆ ಇರಲಿಲ್ಲ ಅಂತ ಆದರೆ ಒಂದು ಉದಾಹರಣೆಗೆ ಹೂವು ಭಗವಂತ ಇರೋ ತನಕ ಒಳ್ಳೆ ಸುವಾಸನಾಭರಿತವಾಗಿರುತ್ತೆ ಒಳ್ಳೆಯ ಸೌಂದರ್ಯ ಇರುತ್ತೆ ಒಳ್ಳೆ ಮೃದುತ್ವ ಇರುತ್ತೆ ಅದೇ ಭಗವಂತ ಅಲ್ಲಿನಿಂದ ನಿರ್ಗಮನ ಮಾಡದ ಅದು ದುರ್ ದುರ್ಗಂಧಯುಕ್ತವಾಗಿ ಆಗತ್ತೆ ನೋಡಲಿಕ್ಕೂ ಸೌಂದರ್ಯವನ್ನೆಲ್ಲ ಮಾಸಿದ ಹೂ ಬಾಡಿದ ಹೂವು ಅಂತ ಕರಿತೀವಿ ಅಸಹ್ಯವಾಗಿರ್ತಕ್ಕಂಥ ವಾಸನೆ ಬರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕರ್ಷಣೆ ಇರೋದಿಲ್ಲ ಅದೇ ರೀತಿಯಾಗಿ ಎಲ್ಲ ಜೀವರಲ್ಲಿ ಭಗವಂತ ಪ್ರವಿಷ್ಟನಾಗಿರೋದ್ರಿಂದನೇ ಜೀವನಿಗೆ ಪತಿ ಪತ್ನಿ ಸ್ನೇಹಿತರು ಹೀಗೊಬ್ಬರವರಲ್ಲಿ ಒಬ್ಬರಲ್ಲಿ ಅವನಿಗೆ ಪ್ರೀತಿ ವಿಶ್ವಾಸ ಇತ್ಯಾದಿ ಎಲ್ಲವೂ ಬರೋದು ಅಂತ ಉಪನಿಷತ್ತು ಹೇಳುತ್ತೆ ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಅಂಥೇಳಿ ಭಗವಂತ ಇರಲಿಲ್ಲ ಅಂತಾದರೆ ಆ ಇಂದ್ರಿಯಗಳಲ್ಲಿರ್ತಕ್ಕಂಥ ಗ್ರಾಹಕತ್ವ ಶಕ್ತಿ ಆ ಪದಾರ್ಥಗಳ ಭೋಗ ಮಾಡುವ ಶಕ್ತಿ ಏನಿದೆ ಅದು ಅಭಿವ್ಯಕ್ತಿ ಇರಲಿಲ್ಲ ಅದಕ್ಕೆ ಜೀವರಿಗೆ ವಿಷಯ ಪದಾರ್ಥಗಳ ಭೋಗದ ಅಭಿವ್ಯಕ್ತಿ ಮಾಡಿಕೊಡ್ಲಿಕ್ಕಾಗಿಯೇ ಭಗವಂತ ಅಲ್ಲಿರ್ತಾನೆ ಸಪ್ತವಾಹನ ನಿಕ್ಕಿಳ ಜನರುಳು ಆಪ್ತನಾದದರಿಂದ ವ್ಯಾಪ್ತನಾದುದರಿಂದ ಅವರೆಲ್ಲ ಆಪ್ತರು ಅಂತ ಕರೆಸ್ಕೊಳಕ್ಕೆ ಸಾಧ್ಯ ಹೀಗೆ ಭಗವಂತ ಎಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಇದನ್ನು ವಿಮೂಢಾಹ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಭಗವಂತ ವಿಶೇಷ ಗ್ರಾಹಕನಾಗಿದ್ದು ಜೀವರಲ್ಲಿ ಸುಪ್ತವಾಗಿರ್ತಕ್ಕಂಥ ಗ್ರಾಹಕತ್ವದ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡ್ತಾನೆ ಉದ್ಬೋಧನೆ ಮಾಡ್ತಾನೆ ಹೀಗೆ ಉಂಡು ಉಣಿಸುತ್ತಾನೆ ಇಷ್ಟೆಲ್ಲ ಮಹಾಮಹಿಮನಾಗಿದ್ದರೂ ಸರ್ವ ಸಮರ್ಥನಾಗಿದ್ದರೂ ವೇದಗಳಿಂದ ಸಾಕಲೇನು ತಿಳಿಯಲಿಕ್ಕೆ ಆಗದೆ ಇರತಕ್ಕಂಥವನಾಗಿದ್ದರೂ ಕೂಡ ತಿಳಿಯದವನೋಪಾದಿ ಭುಂಜಿಸುತ್ತೆ ಎಲ್ಲರೊಳಗಿದ್ದು ಆಹ್ಲಾದ ಪಡುವನು ಭಕ್ತ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದರು ಪರಮಾತ್ಮ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ನಿಂತು ಪ್ರೇರಣೆಯನ್ನು ಮಾಡ್ತಾನೆ ಅವರ ಮೂಲಕ ವಿಷಯ ಪದಾರ್ಥಗಳನ್ನು ಇಂದ್ರಿಯ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ತರಿಸ್ಕೋತಾನೆ ಆ ದೇವತೆಗಳಲ್ಲಿದ್ದು ಪ್ರೇರಣೆ ಮಾಡಿ ಜೀವರಿಗೆ ಅದರ ಮೇಲೆ ಅಭಿಮಾನ ಮುಟ್ಟುವಂತೆ ಮಾಡ್ತಾನೆ ಇಷ್ಟೆಲ್ಲ ಮಾಡಿದರೂ ಕೂಡ ತಿಳಿಯದ ಮನೋಪಾದಿ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾನೆ ಇದು ಭಗವಂತನ ಕಾರುಣ್ಯ ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಭಗವಂತನ ವಾಗೀಂದ್ರಿಯರಿಂದ ಅಗ್ನಿ ಸೃಷ್ಟಿಗೆ ಬಂದ ಆ ಅಗ್ನಿ ಅಲ್ಲೇ ಇದ್ದು ಅಲ್ಲೇ ಮುಖದಿಂದನೇ ಹುಟ್ಟಿರ್ತಕ್ಕಂಥ ಪರಮಾತ್ಮನ ಅವಯದಿಂದ ಅವಯವದಿಂದನೇ ಮುಖದಿಂದನೇ ಸೃಷ್ಟಿಗೆ ಬಂದಿರತಕ್ಕಂಥ ಪೃಥ್ವಿ ಅಭಿಮಾನಿಯಾಗಿರ್ತಕ್ಕಂಥ ಧರಾದೇವಿಯಿಂದ ಆಹಾರ ಪದಾರ್ಥಗಳನ್ನು ಇನ್ನೂ ತನ್ನಿ ತನ್ನಿ ಮತ್ತೆ ಬೇಕು ಬೇಕು ಬೇಕು ಅಂಥೇಳಿ ಈ ಥರ ಹೇಳಿ ಕೊನೆಗೆ ತಾನು ಅಗ್ನಿ ಪಾಕ ಮಾಡಿ ಅದನ್ನು ವಾಗ್ನಾಮಕ ಅಲ್ಲೇ ಇರ್ತಾನಲ್ಲ ವಾಗೀಂದ್ರಿಯದಲ್ಲಿ ವಾಕ್ ಅಂತ ಕರೆಸ್ಕೊಂಡು ಆ ಭಗವಂತನಿಗೆ ಪಾಕವನ್ನು ಮಾಡಿ ಅದನ್ನು ಸಮರ್ಪಣೆಯನ್ನು ಮಾಡ್ತಾನೆ ಅಗ್ನಿ ಹೀಗೆ ಆಯಾ ಇಂದ್ರಿಯಗಳಲ್ಲಿದ್ದು ಆಯಾ ಇಂದ್ರಿಯಗಳ ಮೂಲಕ ಏನು ವಿಷಯ ಪದಾರ್ಥಗಳನ್ನು ಭೋಗ ಮಾಡೋದು ಸಾಧ್ಯ ಇದೆಯೋ ಭಗವಂತನ ಆಜ್ಞೆಯಂತೆ ಆ ರೀತಿಯಾಗಿ ಮಾಡಿ ಅಲ್ಲೇ ಇರ್ತಕ್ಕಂಥ ಆ ಇಂದ್ರಿಯಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಈಗ ಘ್ರಾಣ ಅಲ್ಲಿ ಘ್ರಾಣ ಅಂತಲೇ ಕರೆಸ್ಕೊಂಡು ಗಣೇಂದ್ರಿಯದಲ್ಲಿ ಭಗವಂತ ಇರ್ತಂದ ಅವನಿಗೆ ಅಲ್ಲಿ ಇರ್ತಕ್ಕಂಥ ಸುಗಂಧವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ವಾಗೀಂದ್ರಿಯದಲ್ಲಿದ್ದು ವಾಗ್ನಾಮಕ ಸಮರ್ಪಣೆ ಮಾಡೋದು ಶ್ರೋತ್ರೇಂದ್ರಿಯದಲ್ಲಿದ್ದು ಆ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವನ್ನು ಮಾಡಿ ಆ ದಿಗ್ ದೇವತೆಗಳು ಅಲ್ಲಿರ್ತಕ್ಕಂಥ ಶ್ರೋತೇಂದ್ರಿಯಕ್ಕೆ ಅಭಿಮಾನಿಯಾಗಿ ಶ್ರೋತೃ ಅಂತ ಕರ್ಸ್ಕೊತಂಥ ಆ ಪರಮಾತ್ಮನ ರೂಪಕ್ಕೆ ಅರ್ಪಣೆ ಮಾಡೋದು ಹೀಗೆ ಭಕ್ತಿಯಿಂದ ದೇವತೆಗಳ ಈ ಕೆಲಸ ಮಾಡೋದರಿಂದನೇ ಜೀವನ ಎಲ್ಲ ವ್ಯವಹಾರ ನೋಡೋದು ಕೇಳೋದು ಮಾತನಾಡೋದು ಹೋಗೋದು ಬರೋದು ಗಮನ ಆಗಮನ ಇತ್ಯಾದಿ ಎಲ್ಲ ಕಾರ್ಯವೂ ಕೂಡ ಪರಮಾತ್ಮನ ಆಗ್ನೆಯಂತೆ ದೇವತೆಗಳ ಮೂಲಕ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಮತ್ತು ಮನಸ್ಸುಗಳ ಕಾರ್ಯ ನಡೀತಾ ಇದೆ ಹೊರತು ಜೀವ ಸ್ವತಃ ಅಸ್ವತಂತ್ರನಾಗೆ ಇರ್ತಕ್ಕಂಥದ್ದು ಹೀಗೆ ಆ ಅಗ್ನಿಯಲ್ಲಿ ಅಗ್ನಿ ಪರಮಾತ್ಮನ ವಾಗೀಂದ್ರಿಯದಿಂದ ಸೃಷ್ಟಿಗೆ ಬಂದರೂ ಕೂಡ ಅಲ್ಲಿ ವಾಗ್ ಅನುರೂಪದಿಂದ ಭಗವಂತನೇ ಇದ್ದು ಅಗ್ನಿಯ ಗುಣತರ್ಮಗಳಾಗಿರ್ತಕ್ಕಂಥ ದಹನತ್ವ ಪಾಚಕತ್ವ ಶೋಷಕತ್ವ ಮೊದಲಾದ ಗುಣಗಳ ಅಭಿವ್ಯಕ್ತಿ ಪರಮಾತ್ಮನಿಂದನೇ ಆಗ್ತಕ್ಕಂಥದ್ದು ಪರಮಾತ್ಮ ಯಾವ ಕಾಲದಲ್ಲಿ ಎಷ್ಟು ಅಭಿವ್ಯಕ್ತಿ ಮಾಡಬೇಕೋ ಹಾಗೆ ಮಾಡ್ತಾನೆ ಅದಕ್ಕೆ ತೋದಕನೋ ತಾನಾಗಿ ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ಪ್ರೇರಕ ಅಂತ ಆದರೆ ಪರಮಾತ್ಮನೇ ಅಮುಖ್ಯ ವೃತ್ತಿಯಿಂದ ಜೀವರಿಗೆ ತತ್ವಾಭಿಮಾನಿ ದೇವತೆಗಳು ಕೂಡ ಪ್ರೇರಕರೇ ಆಗಿರುವಂಥದ್ದು ಇಷ್ಟೆಲ್ಲ ಮಾಡಿದರೂ ಕೂಡ ಏನೂ ತಿಳಿಯದವನೋಪಿ ಭುಂಜಿಸುದ ಏನೂ ಅರಿದೇ ಇದ್ದಂಗೆ ಗೊತ್ತೇ ಇಲ್ಲದಿದ್ದಂಗೆ ಇದ್ದು ಆಯಾ ಇಂದ್ರಿಯಗಳಿಂದ ಬರ್ತಕ್ಕಂಥ ವಿಷಯ ಪದಾರ್ಥಗಳನ್ನು ಅನ್ನ ಅಂತ ಉಂಡು ಭೋಗಿಸಿ ಜೀವರಿಗೂ ಕೂಡ ಭೋಗವನ್ನು ಮಾಡಿಸ್ತಾನೆ ಭಗವಂತ ಇದು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಕಾರುಣ್ಯ ಆಹ್ಲಾದ ಬರೀ ಭೋಗ ಮಾಡಿದ್ದಷ್ಟೇ ಅಲ್ಲ ಭೋಜನದಿಂದ ಅಂದರೆ ಆಯಾ ಪದಾರ್ಥಗಳ ಕಣ್ಣಿಗೆ ಭಗವಂತನ ಭಗವದ್ ರೂಪಗಳ ದರ್ಶನ ಭಗವದ್ ಭಕ್ತರ ದರ್ಶನ ಆದಾಗ ಕಣ್ಣಿಗೆ ಆನಂದ ಆಗುತ್ತೆ ಕಿವಿಗೆ ಭಗವಂತನ ಕಥಾಶ್ರವಣ ಕೇಳಿದಾಗ ಆನಂದ ಆಗತ್ತೆ ಯಾವಾಗ ಅವನು ಸುಜೀವಿ ಆಗಿದ್ದರೆ ಅವನು ದು ದುಷ್ಟಜೀವಿ ಆಗಿದ್ದರೆ ನಿಷಿದ್ಧವಾದದ್ದನ್ನೇ ಭೋಗ ಮಾಡ್ತಾನೆ ಹೀಗೆ ಭಗವಂತ ಆ ಜೀವರ ಸ್ವರೂಪಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕಂತೆ ಭೋಗವನ್ನು ಮಾಡಿಸ್ತಾನೆ ಇಷ್ಟೆಲ್ಲ ಮಾಡಿಸಿ ಆನಂದವನ್ನು ಪಡ್ತಾನೆ ಆಹ್ಲಾದ ಪಡುವನು ಯಾಕೆ ಅಂದರೆ ಈಗ ಭೋಜನ ಅಂತಂದರೆ ಯಾರು ಅದರಿಂದ ಆನಂದ ಪಡ್ತಾನೆ ಅಂತಂದರೆ ಊಟದ ಆನಂದ ಗೊತ್ತಾಗತ್ತೆ ಹೊರತು ಹಸಿಯದೇ ಇದ್ದವರಿಗೆ ಊಟದ ಆನಂದ ಅನ್ನೋದು ತಿಳಿಯೋದೇ ಇಲ್ಲ ಒಳ್ಳೆ ಘುರುತದಿಂದ ಮಾಡಿರ್ತಕ್ಕಂಥ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಎಲ್ಲ ಇದೆ ಮುಂದೆ ಭೋಜನ ಸಂಧಿಯಲ್ಲಿ ಹೇಳೋಂಗೆ ಸುರುಚಿ ರುಚಿರ ಸುಗಂಧ ಶುಚಿ ಎಲ್ಲ ಗುಣಗಳನ್ನು ಹೊಂದಿದೆ ಆದರೆ ಅವನಿಗೆ ಹಸಿವೇನೇ ಇಲ್ಲ ಅಂತಾದರೆ ಭೋಜನದ ಆನಂದ ಅನ್ನೋದು ಆಗಲ್ಲ ಆದರೆ ಭಗವಂತ ಅವನಿಗೆ ಹಸಿವೆ ಇಲ್ಲ ಅವನನ್ನು ಸ್ಮರಣೆ ಮಾಡಿದವರಿಗೆ ಹಸಿವೇ ಇಲ್ಲ ಆದರೂ ಯಾಕೆ ಭೋಗ ಮಾಡಿ ಆನಂದ ಪಡ್ತಾನೆ ಅಂತಂದರೆ ಜೀವರಿಗೆ ಭೋಗದ ಆನಂದ ಸಿಗಬೇಕು ಅನ್ನೋದಕ್ಕೆ ತಾನು ಆನಂದವನ್ನು ಪಡ್ತಾನೆ ಭಗವಂತ ಅಂಥೇಳಿ ಇದು ಭಗವಂತ ಚಿಂತೆ ಶಕ್ತಿ ಮಾನ್ ಅನ್ನೋದಕ್ಕೆ ಈ ರೀತಿಯಾಗಿ ಹೇಳೋದು ಪರಮಾತ್ಮನಿಗೆ ಯಾವುದೇ ನಿಯಮ ಇಲ್ಲದೇ ಇದ್ದರೂ ಕೂಡ ಈಗ ಉದಾಹರಣೆಗೆ ಹೊಟ್ಟೆ ತುಂಬ ಊಟ ಆಗಿದೆ ಅವನಿಕರ ಮಟ್ಟ ಊಟಕ್ಕೆ ಹಾಕ್ತೀವಿ ಅಂತಂದರೆ ನನಗಿ ಬೇಡ ಅಂತಾನೆ ಇವನು ನಿತ್ಯ ಪೂರ್ಣಾನಂದ ಹೊಂದಿದ್ರೂ ಕೂಡ ಜೀವನ ಮೇಲೆ ಕಾರುಣ್ಯದಿಂದ ವಿಷಯ ಪದಾರ್ಥಗಳ ಭೋಗವನ್ನು ದೇವತೆಗಳಿಷ್ಟೆಲ್ಲ ಅನುಸಂಧಾನದಿಂದ ಅರ್ಪಿಸ್ತಾ ಇದ್ದಾರೆ ಇದು ದೇವತೆಗಳ ಮತ್ತು ಆ ಜೀವರ ಉದ್ಧಾರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇವರೆಲ್ಲರೂ ಸುಖವಾಗಿರಲಿ ಅನ್ನೋ ಕಾರಣಕ್ಕೆ ಆನಂದವನ್ನು ಅವರವರ ಯೋಗ್ಯತಾನುಸಾರ ಹೊಂದಲಿ ಅನ್ನೋ ಕಾರಣಕ್ಕೆ ತಾನು ಭೋಗ ಮಾಡಿ ಸುಖವನ್ನು ಅವರಿಗೂ ಉಣಿಸ್ತಾನೆ ಭಗವಂತ ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಯಾಕೆ ಹೀಗೆಲ್ಲ ಮಾಡ್ತಾನೆ ಅಂದರೆ ಭಕ್ತವತ್ಸಲ ಯಾಕೆ ಈ ಲೀಲೆಗಳನ್ನೆಲ್ಲ ಯಾಕೆ ಮಾಡಬೇಕು ಪೂರ್ಣಾನಂದನಾಗಿರ್ತಕ್ಕಂಥ ಪರಮಾತ್ಮ ಸುಮ್ಮನೆ ತನ್ನೊಳಗೆ ಒಂದಿಷ್ಟು ಆನಂದ ಇದೆ ಅಂತ ಆದಮೇಲೆ ತಾನು ಅದನ್ನು ಸವಿತ ಹಾಗೆ ಕೂತಿರ್ಬೋದಲ್ಲ ಅಂತ ಕೇಳಿದ್ರೆ ಪರಮಾತ್ಮ ಪ್ರೇರಕನಾಗಿ ವಿಷಯ ಪದಾರ್ಥಗಳಲ್ಲಿರ್ತಾನೆ ಇಂದ್ರಿಯಗಳಲ್ಲಿರ್ತಾನೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿರ್ತಾನೆ ಅವರೊಳಗೆಲ್ಲ ಇದ್ದು ತಿಳಿಯದವನೋಪಾದಿ ಪುಂಜಿಸುತ್ತ ಏನೂ ತಿಳಿದೇ ಇದ್ದಂಗೆ ಇದ್ದು ಅಲ್ಲಿ ವಿಷಯ ಸುಖಪಡೋದು ಯಾಕೆ ಅನುಭವಿಸ್ತಾನೆ ಅಂದರೆ ಭಕ್ತವತ್ಸಲ ಭಕ್ತರ ಮೇಲೆ ಕರುಣ್ಯದಿಂದನೇ ಮಾಡ್ತಾನೆ ಬ್ರಹ್ಮಾದಿ ದೇವತೆಗಳಿಂದ ತೃಳಜೀವರ ತನಕ ಅನಂತ ಭಕ್ತರಿದ್ದಾರೆ ಭಗವಂತನಿಗೆ ಆ ಭಕ್ತರ ಮೇಲೆ ವತ್ಸಲ್ಯದಿಂದ ಈ ಎಲ್ಲ ಕಾರ್ಯ ಮಾಡ್ತಾನೆ ಹೊರತು ಸ್ವತಃ ತನಗೆ ಏನೂ ಬೇಕಾಗಿಲ್ಲ ಭಾಗ್ಯ ಸಂಪನ್ನ ಲೀಲೆಯಿಂದನೇ ಅವನು ಊಟವನ್ನು ಮಾಡ್ತಾನೆ ಅಂದರೆ ಭೋಗವನ್ನು ಮಾಡ್ತಾನೆ ಅಂತ ನಾವು ನಡೆ ನಡೆದರೆ ಓಡಾಡಿದ್ರೆ ಅಥವಾ ನಾವು ಚಲನೆ ಮಾಡಿದರೆ ನಮ್ಮ ನೆರಳು ಹೆಂಗೆ ಚಲಿಸತ್ತೋ ಹಾಗೆ ಬಿಂಬದಲ್ಲಿ ಕ್ರಿಯೆ ಮಾತ್ರ ಪ್ರತಿಬಿಂಬದಲ್ಲಿ ಕ್ರಿಯೆ ಆಗಬೇಕು ಅನ್ನೋ ಕಾರಣಕ್ಕೆ ವಿಷಯ ಪದಾರ್ಥಗಳ ಭೋಗ ಅದರೊಳಗೆ ಸ್ವಕ್ಕೆರಸವನ್ನು ಮಾತ್ರ ಭೋಗವನ್ನು ಮಾಡ್ತಾನೆ ಭಗವಂತ ಭಾಗ್ಯ ಸಂಪನ್ನ ಪರಮಾತ್ಮನಿಗೆ ಏನು ಕಡಮೆ ಆಗಿದೆ ಎಲ್ಲ ರೀತಿಯ ಭಾಗ್ಯವೂ ಇದೆ ಪುರಂದರದಾಸರು ಹಾ ಹೇಳ್ತಾರಲ್ಲ ದೊರೆಯತನದಲ್ಲಿ ನೋಡೆ ಧರಣಿದೇವಿಯ ರಮಣ್ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಲಕ್ಷ್ಮೀಪತಿ ಆಗಿರ್ತಕ್ಕಂಥವನು ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ ಚತುರ್ಮುಖ ಬ್ರಹ್ಮ ದೇವರಿಗೆ ತಂದೆ ಆಗಿರ್ತಕ್ಕಂಥವನು ಆದರೂ ಇಷ್ಟೆಲ್ಲ ಭಾಗ್ಯ ಇದ್ದರೂ ಕೂಡ ಯಾಕೆ ಈ ರೀತಿಯಾಗಿ ಮಾಡ್ತಾನೆ ಅಂದರೆ ಭಕ್ತ ವತ್ಸಲ ಹಂಗಾರ ಪರಮಾತ್ಮಂಗೆ ತಿಳಿದೇನೂ ಇರ್ಬೋದು ತಿಳಿಯದವನೋಪಾದಿ ಮುಂಜಿಸುತ್ತ ಅಂತಂದರೆ ಕೆಲವರು ಏನೂ ತಿಳಿದೇ ಇದ್ದರೂ ತಿಳಿದುಕೊಂಡವ್ರಂಗೆ ನೋಡ್ತಿ ವ್ಯವಹಾರ ಮಾಡ್ತಿರ್ತಾರಲ್ಲ ಹಾಗೆ ಇರ್ಬೋದನ್ನು ಅಂತ ಕೇಳಿದ್ರೆ ಸಂಶಯ ಬಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಪರಮಾತ್ಮ ವೇದ ವೇದ್ಯನೂ ಅಂತ ಸರ್ವ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವೂ ವೇದ ಯತಿ ಇತಿ ವೇದ ಅಂತ ಭಗವಂತನನ್ನು ತಿಳಿಸ್ಕೊರಟಿರ್ತಕ್ಕಂಥದ್ದೇ ವೇದ ವೇದ ಅಂಥೇಳಿದ್ರೆ ಅದನ್ನು ಸ್ಥೂಲವಾಗಿ ನಾಲ್ಕು ಭಾಗವಾಗಿ ಹೇಳ್ತಾರೆ ಸಮಗ್ರ ವೈದಿಕ ವಾಂಗಯವನ್ನು ನಾಲ್ಕು ಭಾಗವಾಗಿ ಸಂಹಿತ ಬ್ರಾಹ್ಮಣ ಅರಣ್ಯಕಾ ಮತ್ತು ಉಪನಿಷತ್ತು ಅಂತೇಳಿ ಹಾಗೆ ಪರಮಾತ್ಮ ವೇದ ವೇದ್ಯನಾವ ಆಗಿದ್ರೂ ಕೂಡ ತಿಳಿಯದವನೋಪಾದಿ ಪುಂಜಿಸೋದು ಯಾಕೆ ಅಂದರೆ ಭಕ್ತಾವತ್ ಚಲಾವನೋ ಭಾಗ್ಯ ಸಂಪನ್ನ ಋಗ್ವೇದ ಮಂತ್ರ ಇಂದ್ರಿಯ ಗಣಗಳಲ್ಲೂ ಇರ್ತಕ್ಕಂಥ ನೀನೇ ನಿನ್ನ ನೀನೇ ಉಪಚಾರ ಮಾಡ್ಕೋ ಅಂತ ಪ್ರಾರ್ಥನೆ ಮಾಡೋದು ನಿಶಿಸಿದ ಗಣಪತಿ ಇತ್ಯಾದಿ ಹಾಗೆ ಮನ ಮೊದಲಾದ ಕರಣದಳಿದ್ದು ವಿಷಯವನೇ ಇದುವನು ಪರಮಾತ್ಮ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪರಮಾತ್ಮನ ಭಾಗ್ಯವನ್ನು ವೇದ ಅನಾದಿ ಕಾಲದಿಂದ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಾ ಇದೆ ಯಾವುದೋ ಒಂದು ವೇದದಲ್ಲಿ ಮಾತ್ರ ಅಂತಲ್ಲ ಅನಂತಾವೈ ವೇದ ಅಂತ ಅನಂತ ವೇದಗಳು ಕೂಡ ನಿರಂತರವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದೆ ಇಂತಹ ಪರಮಾತ್ಮ ಇಷ್ಟೆಲ್ಲ ಲೀಲೆಯನ್ನು ತೋರೋದು ಕೇವಲ ಭಕ್ತರ ಮೇಲಿನ ವಾತ್ಸಲ್ಯದಿಂದ ಮಾತ್ರ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ